ಹದಿನಾಲ್ಕು ಸೋತರು ಸೋಲಲಿಲ್ಲ ಋತ್ರಾಸುರನು ಏಕಾಂತ ಗೃಹದಲ್ಲಿ ಕುಳಿತಿದ್ದಾನೆ ದಾನವೇಂದ್ರ ಗೂಢಾಚಾರ್ಯರ ಪಡೆಯ ಒಡೆಯನ್ನು ಬಂದು ದಧೀಚೆಯಿಂದ ಜಿಡಾಯುಧವನ್ನು ಇಂದೊಂದು ಸಂಪಾದಿಸಿದ ಕಥೆಯನ್ನೆಲ್ಲ ಹೇಳಿದ್ದಾನೆ ದಾನವೇಂದ್ರರು ಪ್ರಭು ಈಗ ಬಿಟ್ಟುಕೊಂಡು ಬಂದರೆ ದೇವತೆಗಳ ಆಯುಧ ಆಯುಧ ಭಂಡಾರವು ಬಲವಾಗಿ ಅವರು ಅಜಯರಾಗುವರು ಆದ್ದರಿಂದ ಆದಷ್ಟು ಬೇಗ ಅವರ ಮೇಲೆ ಬಿದ್ದು ನಿರ್ನಾಮ ಮಾಡಬೇಕು ಎಂದು ಹೇಳುತ್ತಿದ್ದಾರೆ ವೃತ್ರಾಸುರನು ಸುಖಾಸನದಲ್ಲಿ ಕುಳಿತಿದ್ದಾನೆ ಈಗ ಆಚಾರ್ಯರು ಬರುವ ಹೊತ್ತು ಹೊತ್ತಲ್ಲವೇ ಎಂದು ಕೇಳುತ್ತಿದ್ದಾನೆ ಶುಕ್ರಾಚಾರ್ಯರು ದಯಮಾಡಿಸುತ್ತಿರುವರು ಎಂದು ಪ್ರಹರಿಯು ಒಂದು ಅರಿಕೆ ಮಾಡಿದನು ವೃತ್ರನನ್ನು ಪರ್ವತದಂತಹ ತನ್ನ ದೇಹವನ್ನು ಸುಲಭವಾಗಿ ಮೇಲೆತ್ತಿಕೊಂಡು ಎದ್ದು ಆಚಾರ್ಯರಿಗೆ ನಮಸ್ಕಾರ ಮಾಡಿದನು ಆಗ ಆಚಾರ್ಯರು ವಿಜಯವಾಗಲಿ ಎಂದು ಆಶೀರ್ವಾದ ಮಾಡಿ ಇತರ ದಾನವೇಂದ್ರ ನಮಸ್ಕಾರಗಳನ್ನು ಕೈಗೊಂಡು ತಮ್ಮ ಉನ್ನತಾಸನದಲ್ಲಿ ಕುಳಿತರು ವೃತ್ರಾಸುರನು ಶುಕ್ರನನ್ನು ಕೇಳಿದನು ನಾವಿನ್ನು ದೇವ ವಿಜಯಕ್ಕೆ ಹೊರಡಬಹುದೇ ಆಚಾರ್ಯನು ಋತೇಂದ್ರ ಋತುರೇಂದ್ರ ಎಂದಿನಂತೆ ದೇವ ವಿಜಯಕ್ಕೆ ಹೊರಡುವುದು ಹೊರಡುವುದು ಯಾವಾಗ ಎಂದು ಕೇಳಲಿಲ್ಲ ಹೊರಡಬಹುದೇ ಎಂದು ಕೇಳಿದೆ ಅಲ್ಲಿಗೆ ಹೊರಡಬೇಕೆಂದು ಸಂಕಲ್ಪಿಸಿದಂತೆ ಕಾಣುತ್ತದೆ ಹೊರಡು ಎಂದು ನಿಟ್ಟಿಸಿಬಿಟ್ಟನು ನಿಟ್ಟಿಸಬೇಕೇ ಆಚಾರ್ಯ ಲಗ್ನದಲ್ಲಿ ಹೊರಟರೆ ನಿನಗೆ ವಿಜಯವಾಗುವುದು ಶತ್ರುವ ಕರ್ಗತನಾಗುವನು ಆದರೂ ಕಾಲಾಂತರದಲ್ಲಿ ಅವನೇ ಮೃತ್ಯುವಾಗುವನು ನಾನು ಕಾಯುತ್ತಿದ್ದುದು ಇದೊಂದು ಇನ್ನೊಂದು ಮುಹೂರ್ತ ಅದರಲ್ಲಿ ಪ್ರಸ್ಥಾನ ಮಾಡಿ ಹೊರಟರೆ ಶತ್ರುವು ನಿರ್ಣಾಮವಾಗಿ ಸ್ವರ್ಗಾಧಿಪತ್ಯ ಈ ಮನ್ನಂತರವು ಕಲಿಯುವವರೆಗೂ ತಿನ್ನದಾಗಿರುತ್ತಿತ್ತು ವೃತ್ರಾಸುರನ್ನು ತಲೆದೂಗುತ್ತಾ ಹೇಳಿದನು ಸರಿ ಆ ಮುಹೂರ್ತದವರೆಗೆ ಕಾಯೋಣ ಶುಕ್ರನು ಪರಮಸಂಕಟದಿಂದ ಹೇಳಿದನು ನೀನು ಸುಮ್ಮನಿದ್ದರೂ ನಿನ್ನ ಪರಿವಾರದವರು ಸುಮ್ಮನಿರುವರೆ ಅದರಲ್ಲೂ ಇಂದ್ರನು ವಜ್ರಾಯುಧ ಯುದ್ಧವನ್ನು ಸಂಪಾದಿಸಿದ ಮೇಲೆ ಸುಮ್ಮನಿರುವ ಸುಮ್ಮನಿರುವುದಂತೂ ಪಿತ್ರದ್ದತ್ತವಾದ ನಿನ್ನ ಶಕ್ತಿಯನ್ನು ವಿವರ್ತಿಸಬೇಕೆಂದು ನಾನು ಮಾಡುತ್ತಿರುವ ಪ್ರಯತ್ನವನ್ನು ಇಂದು ನಿನ್ನ ಸಂಕಲ್ಪವು ಮುರಿಯಿತು ಈಗ ನೀನು ವಿಧೇಹಿಯಾದರೆ ಪಂಚಭೂತಗಳನ್ನು ಅಹಂಕಾರವನ್ನು ಹಿಡಿಯಬಲ್ಲವನಾದೆ ಸದೇಹಿಯಾಗಿ ಅವುಗಳನ್ನು ಹಿಡಿದು ಆಡಿಸಬಲ್ಲವನು ಇಂದನಾಗುವನು ಆ ಇಂಧ ಶಕ್ತಿಯನ್ನು ಧರ್ಮದಿಂದಾಗಲಿ ತಪಸ್ಸಿನಿಂದಾಗಲಿ ಪಡೆಯಬೇಕು ಅತಿಂದನಾಗುವ ಶಕ್ತಿಯನ್ನು ಪಿತೃವ ಕೊಟ್ಟರೂ ಇಂದಿನಾಗುವ ಶಕ್ತಿಯನ್ನು ಕೊಟ್ಟಿರಲಿಲ್ಲ ನಾನು ಅದನ್ನು ಸಂಪಾದಿಸುವುದಕ್ಕೆ ಪ್ರಯತ್ನಪಟ್ಟು ಮುಕ್ಕಾಲಿನಷ್ಟು ಗೆದ್ದಿದ್ದೆ ಇಂದು ನೀನು ಚೈತ್ರಯಾತ್ರೆಗೆ ಸಂಕಲ್ಪ ಮಾಡಿ ಆ ಪ್ರಯತ್ನವನ್ನು ಪೂರ್ತಿ ಮಾಡಿಬಿಟ್ಟೆ ವಿಧಿಯ ಸಂಕಲ್ಪ ವೃತ್ರನಿಗೂ ದಾನವೇಂದ್ರನಿಗೂ ಅದನ್ನು ಕೇಳಿ ದಾನವೇಂದ್ರನಿಗೂ ಅದನ್ನು ಕೇಳಿ ವ್ಯತ್ಯಯ ಆಯಿತು ವೃತ್ರನು ತಕ್ಕ ರೀತಿಯಲ್ಲಿ ಮತ್ತೆ ಆಚಾರ್ಯರಲ್ಲಿ ವಿಜ್ಞಾಪಿಸಿದನು ದೇವ ತಮ್ಮ ಮಂತ್ರಶಕ್ತಿಯಿಂದ ಆಗಿರುವುದನ್ನು ನಮ್ಮ ಪರಾಕ್ರಮದಿಂದ ಪೂರ್ಣ ಮಾಡಲು ಸಾಧ್ಯವಿಲ್ಲವೇ ಶುಕ್ರನು ಪ್ರಯತ್ನವೂ ವಿಫಲವಾಯಿತಂದು ತೋರಿಸುವ ಪೆಚ್ಚು ನಗೆಯನ್ನು ನಕ್ಕು ಹೇಳಿದನು ಋತ್ರೇಂದ್ರ ನಾನೂ ನೀನು ಈ ದಾನವೇಂದ್ರನು ಎಲ್ಲರೂ ಕಾಲದ ಶಿಶುಗಳು ಅದನ್ನು ಗಳಿಸದೆ ಮಾತನಾಡುತ್ತಿರುವೆ ಕಾಲವು ಯಾವುದು ಅದರ ಪ್ರಭಾವವೇನು ಬಲ್ಲಯ ತ್ರಿಮೂರ್ತಿಗಳು ಕಾಲದ ಶಿಶುಗಳು ಪ್ರಜಾಪತಿಯು ಈ ಬ್ರಹ್ಮಾಂಡಕ್ಕೆ ಅಧಿಪತಿ ಆತನನ್ನು ಸಂವತ್ಸರವೆಂದು ಪೂಜಿಸಿರುವುದರ ಅರ್ಥವೇನು ಬಲ್ಲಯ ದೇಹದೇಹದಲ್ಲಿಯೂ ಕುಳಿತು ಶ್ವಾಸರೂಪನಾಗಿ ಆಯಾ ಪ್ರಾಣಿಯ ಆಯುರ್ವಾಯುವನ್ನು ಅಳಿಯುತ್ತಿರುವ ಕಾಲವನ್ನು ನೀನೆಂತು ಮೀರಬಲ್ಲೆ ನಾನು ನಿನಗೆ ಹೇಳಿದು ಪ್ರಾಜ ಪ್ರಾಜ ಈ ಆ ವ್ರತವನ್ನು ಕಾಲ ಪ್ರಚೋದ ಪ್ರಚೋದಿತನಾಗಿ ಪೂರ್ಣ ಮಾಡಿ ನೀನು ಪ್ರಜಾಪತಿಯಾಗಿದ್ದರೆ ಆಗ ಇಂದನನ್ನು ಮೂಲೆಗೊತ್ತು ಆ ವ್ರತವು ಪೂರ್ಣವಾಗಲಿಲ್ಲವಾಗಿ ಈಗ ನೀನು ಇಂದನನ್ನು ಗೆದ್ದರೂ ಸಮಯವನ್ನು ಸಾಧಿಸಿ ಇಂದನು ನಿನ್ನನ್ನು ಗೆಲ್ಲುವನು ದಾನವರು ಮತ್ತೆ ಸ್ವರ್ಗವನ್ನು ಬಿಟ್ಟು ಪಾತಾಳವನ್ನು ಸೇರಬೇಕಾಗುವುದು ಆಗಲಿ ದೇವ ನೀನು ಮನಸ್ಸು ಮಾಡಿ ನನಗೆ ಇಂದುತ್ವವನ್ನು ಕೊಡಿಸಿರಿ ಅದನ್ನು ಕಾಪಾಡಿಕೊಳ್ಳುವ ಯೋಚನೆಯನ್ನು ಆಮೇಲೆ ಮಾಡಲು ತಾವು ಇದ್ದೀರಿ ಇದ್ದೀರಿ ಅಲ್ಲೇ ದಾನವರು ಎಡುತ್ತಿರುವುದು ಯೋಗಕ್ಷೇಮಗಳೆರಡನ್ನು ಒಂದೇ ಕಾಲದಲ್ಲಿ ಸಾಧಿಸಬೇಕು ಹಸುರೇಂದ್ರ ನೀರನ್ನು ತಡೆಯುವುದೊಮ್ಮೆ ತಡದ ನೀರು ನಿಲ್ಲುವಂತೆ ಮಾಡುವುದೊಮ್ಮೆಯಲ್ಲ ಎರಡೂ ಒಟಿಗೆ ನಡೆಯಬೇಕು ಚಿಗುರೊಮ್ಮೆ ಹೊಡೆಯಲಿ ಆಮೇಲೆ ಹೂವು ಬಿಡಲಿ ಎನ್ನುವುದಾಗುವುದಿಲ್ಲ ಹೂ ಚಿಗುರು ಚಿಗುರಿನೊಡನೆಯೇ ಬೂಟಿ ಬಂದರೆ ಆಗ ಫಲವಾಗುವುದು ಹ್ಞೂ ಇರಲಿ ಈಗಲೂ ನೀನು ಸಾವಿರಾರು ವರ್ಷ ಕಾಲ ಇಂಧನಾಗಿರುವೆ ನಾನು ನಿನಗೆ ವರವನ್ನು ಕೊಡುವೆನು ನೀನು ಇಂಧನಾಗಿರುವವರೆಗೂ ಇಂಧನ ನಿನ್ನನ್ನು ಓಲೈಸುವಂತಾಗಲಿ ಆಮೇಲೆ ಇಂಧನವನ್ನು ಎದುರಿಸಬಲ್ಲೇ ಶಕ್ತಿವಂತನಾಗು ಇನ್ನು ನೀನು ಈ ದಿನವೇ ದೇವಲೋಕದ ಮೇಲೆ ದಾಳಿ ಇರಬಹುದು ದಾಳಿ ಇಡಬಹುದು ಈ ವಿಜಯಧ್ವಜವನ್ನು ಪ್ರಸ್ತಾನ ಬೇರಿಯನ್ನು ಪೂಜೆ ಮಾಡಿಸು ದಾನವಾದಿಗಳೆಲ್ಲ ತಮ್ಮ ತಮ್ಮ ಸೇನೆಯೊಡನೆ ಯಥಾಯೋಗ್ಯವಾಗಿ ವ್ಯೂಹಗಳನ್ನು ಕಟ್ಟಿಕೊಂಡು ತಮ್ಮ ತಮ್ಮ ಚತುರಂಗ ಸೇನೆಯೊಡನೆ ಬರಲಿ ತಾವು ನಮ್ಮ ನಮ್ಮೊಡನೆ ಬರುವೀರಾ ದಾನವ ಸೇವನೆಯು ಹೊಟ್ಟ ಮೇಲೆ ನನ್ನ ಜಪಹುಮಾದಿಗಳಿಂದ ಪ್ರಯೋಜನವಿಲ್ಲ ಎಲ್ಲವೂ ಮುಗಿದಂತಾಯಿತು ಆದರೂ ಕರ್ಮವು ಸಾಫಲವಾಗಿ ಮುಗಿಯಲಿ ಎಂಬ ಭ್ರಾಂತಿಯಿಂದ ಅದನ್ನು ಮುಗಿಸಿ ಬರುವೆನು ದೇವತೆಗಳು ನಿಮ್ಮೊಡನೆ ಹಿಂದಿನಂತೆ ಕಡಾಕಡಿಯಾಗಿ ನಿಂತು ಯುದ್ಧ ಮಾಡುವುದಿಲ್ಲ ಹಾಗೆಂದು ನೀವು ನಿಮ್ಮ ಪೌರುಷವನ್ನು ತೋರಿಸದಿರಬೇಡಿ ಯುದ್ದವೆಲ್ಲವೂ ಮುಗಿದು ಅವರು ಅಮರಾವತಿಯನ್ನು ಬಿಟ್ಟುಕೊಡುವ ವೇಳೆಗೆ ನಾನು ಬರುವನು ಬಿಟ್ಟೋಡುವ ವೇಳೆಗೆ ನಾನು ಬರಬೇಕು ಈ ಮಾತನ್ನು ಕೇಳಿ ದಾನವೇಂದ್ರೆಲ್ಲರೂ ಬಹು ಸಂತೋಷಪಟ್ಟುಕೊಂಡರು ಒಬ್ಬೊಬ್ಬರ ಮನಸ್ಸಿನಲ್ಲಿಯೂ ಹಿಂದೆ ನಾವು ಗೆದ್ದಾಗ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಎಲ್ಲವನ್ನೂ ಎಲ್ಲಿಯೋ ಮರೆ ಈ ಸಲ ಹಾಗೆ ಮಾಡದಂತೆ ನೋಡಿಕೊಳ್ಳಬೇಕು ಎಂದೆನಿಸಿತು ಎಲ್ಲರಿಗೂ ಭೋಗದಾಸೆ ಭೋಗದ ಹಂಬಲ ಭೋಗದ ಚಿಂತೆ ಅಮರಾವತಿಯನ್ನು ಹಿಡಿಯುವುದರಲ್ಲಿ ಇನ್ನೇನು ಉದ್ದೇಶವಿಲ್ಲ ಎಲ್ಲರೂ ತಮ್ಮ ತಮ್ಮ ಆಸೆಗಳನ್ನು ರೂಪಿಸಿಕೊಂಡು ಕೊಳ್ಳುತ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಆಗಲೇ ದೇವತೆಗಳು ಅಮರಾವತಿಯನ್ನು ಬಿಟ್ಟು ಓಡಿ ತಾವು ನಿರಾಂತಕವಾಗಿ ಅಮರಾವತಿಗೆ ಅಧೀಶರಾಗಿರುವಂತೆ ಭಾವನೆ ದಾನವಸೆಯನ್ನು ದೇವಲೋಕದ ಮೇಲೆ ದಾಳಿಯಿಟ್ಟಿತು ದೇವೇಂದ್ರನು ಲೋಕಪಾಲಕರನ್ನೆಲ್ಲ ಸೇರಿಸಿಕೊಂಡು ರಣಾಂಗಕ್ಕೆ ಬಂದಿದ್ದಾನೆ ಎರಡು ಸೇನೆಗಳಿಗೂ ಚೂಣಿಯೇ ಯುದ್ದವಾಯಿತು ದಾನವಸೇನಾ ಸಮೂಹದ ನಡುವೆ ಕಿರುಗಿಡಗಳ ನಡುವೆ ನಿಂತಿರುವ ಮಹಾವೃಕ್ಷದಂತೆ ನೆರೆಯುತ್ತಿರುವ ವೃತ್ತರನ್ನು ನೋಡಿಯೇ ದೇವತೆಗಳು ಹೆದರಿ ದೇವೇಂದ್ರನ ಕಡೆಗೆ ನೋಡುತ್ತಾರೆ ಆತನು ಐರಾವತವನ್ನು ಏರಿದ್ದರೂ ವೃತ್ತರನ್ನು ಕಂಡು ಭಯಭೀಳ್ಪಡುತ್ತಾನೆ ತಾನೇರಿರುವ ಐರಾವತದ ನಾಲ್ಕರಷ್ಟಾದರೂ ಇರುವ ಆ ದೇಹವನ್ನು ಕಂಡು ಹೆದರದೇ ಇರುವುದೆಂದು ಸಾಲಿಗ್ರಾಮಕ್ಕಿಂತ ಕಪ್ಪಾದ ಸೂರ್ಯನ ಪ್ರಕಾಶವು ಪ್ರಖರವಾಗಿದ್ದರೂ ಅಮಾವಾಸೆಯ ಕಾರ್ಯರುಳೆ ಕಪ್ಪೆಲ್ಲವೂ ಒಟ್ಟಿಗೂಡಿದಂತೆ ಬಂದಿರುವ ಆ ಮೂರ್ತಿಯ ಉನ್ನತವು ವಿಶಾಲವು ಆದ ಆ ದೇಹ ಒಂದು ಸಣ್ಣ ಬೆಟ್ಟದಂತಿದೆ ಅದನ್ನು ಕಂಡು ದೇವತೆಗಳು ಅವರ ದೊರೆಯು ಹೆದರದಿರುವುದು ತಾನು ಹೇಗೆ ಸಾಧ್ಯ ಅದಕ್ಕೆ ತಕ್ಕಂತೆ ಯುದ್ಧ ಆರಂಭಿಸುತ್ತಿದ್ದ ಹಾಗೆ ಅವನೇ ದಾರಿ ಮಾಡಿಕೊಂಡು ಮುಂದೆ ಬಂದನು ದಾನವರು ಅಡ್ಡವಾಗಿ ನಾಲ್ಕು ಆನಗಳು ಸಂಚರಿಸಿ ಬೇಕಾದಷ್ಟು ದಾರಿಯನ್ನು ಮಾಡಿದ್ದಾರೆ ಋತ್ರನು ಆ ಇಂದನಲ್ಲಿ ಇಂದ್ರ ಇಂದ್ರನಲ್ಲಿ ಗುರುವು ಭ್ರಾತೃವು ವೇದಾಧ್ಯಯನ ಸಂಪನ್ನನ್ನು ಆದ ವಿಶ್ವರೂಪಾಚಾರ್ಯನನ್ನು ಕೊಲೆ ಆ ಪಾತಕಿಯಲ್ಲಿ ಎಂದು ಅಬ್ಬರಿಸುತ್ತಾ ಮುಂದೆ ಬಂದಿದ್ದಾನೆ ಅವನ ಗರ್ಜನೆಯನ್ನು ಕೇಳಿ ಲೋಕಪಾಲಕರು ಹೆದರುತ್ತಾರೆ ಇನ್ನಲ್ಲಿ ಅವರು ಎದುರು ಬಿಡುವುದು ಮೃತರನ್ನು ಬರುತ್ತಿದ್ದಾನೆ ಕ್ರೀಡಾಂಗಣದಲ್ಲಿ ಕ್ರೀಡಾಪಟು ಎಸೆದ ಚೆಂಡು ಹೋಗುವಂತೆ ಹೋಗುತ್ತಿದ್ದಾನೆ ಅವನ ಆರ್ಭಟವನ್ನು ಕೇಳಿ ಎಲ್ಲರಂತೆ ಇಂದನು ಹೆದರಿದ್ದಾನೆ ಐರಾವತದಿಂದ ಅದಮುಖಿ ಓಡಿ ಹೋಗಲೇ ಆದರೆ ವೀರ ಕೇಳಿ ಅವನ ವೀರ ಕೇಳಿ ಎದೆಯನ್ನು ಅಡಗುತ್ತದೆ ವಿಶ್ವರೂಪಾಚಾರ್ಯನ ತೇಜಸ್ಸೆ ಈ ಘೋರಾಕಾರವನ್ನು ಪಡೆದು ಎದುರು ಬರುವಂತಿದೆ ಸಾಯುವಾಗ ಅವನು ಮಾಡಿದ ವೇದ ವಿಕಟಾಟಹಾಸವು ಒಂದಕ್ಕೆ ನೂರಾಗಿ ಕಿವಿಗೆ ಬಿದ್ದು ಹೃದಯವನ್ನು ಹೊಕ್ಕು ಹಿಡಿದು ಅಲ್ಲಾಡಿಸುವಂತಿದೆ ಚಳಿಯು ಹಿಡಿದಂತಾಗಿದೆ ನಡಗುತ್ತಿದ್ದಾನೆ ಆತನಿರಲಿ ಆತನ ಐರಾವತವೂ ಒಂದೆರಡು ಹೆಜ್ಜೆ ಹಿಂದಿಡುತ್ತಿದೆ ಹಿಂದಿಳುತ್ತಿದೆ ಹಿಂದಿಳುತ್ತದೆ ಎತ್ತಿದ ಸೊಂಡಿಲನ್ನು ಇಳಿಸದೆ ಕಣ್ಣರಳಿಸಿ ಕಣ್ಣರಳಿಸಿ ಭೀತಿ ಭೀತಿಯಿಂದ ಇದಾವ ಭೂತರಾಜು ಎದುರು ಬರುತ್ತಿರುವವನು ಎಂದು ಕೇಳುವಂತೆ ಹೆದರಿಕೆಯಿಂದ ಸಣ್ಣದಾಗಿ ಹೊರಬೊರ ದನಿ ಮಾಡುತ್ತಿದೆ ಇಂದನು ಮತ್ತೆ ಸ್ವಸ್ಥನಾದನು ಜಯವೋ ಅಪಜಯವೋ ಅಂತೂ ಯುದ್ಧ ಮಾಡಲೇಬೇಕು ನಾನೇ ಅಂಜಿದರೆ ಈ ಭೂತದೊಡನೆ ಹೋರಾಡುವವರು ಯಾರು ಎಂದು ತನ್ನ ಹೊಸ ಆಯುಧವಾದ ವಜ್ರನನ್ನು ನೋಡಿಕೊಳ್ಳುತ್ತಾನೆ ಐರಾವತವು ಹಿಮ್ಮೆಟ್ಟದಂತೆ ಅದನ್ನು ಅಂಕುಶದಿಂದ ಕಿವಿದು ಮುಂದಕ್ಕೆ ನುಗ್ಗುತ್ತಾನೆ ಅಷ್ಟರೊಳಗೆ ವಿವೃತ್ರ ಇಂದ್ರನಲ್ಲಿ ಇಂದಿನಲ್ಲಿ ಎಂದು ನುಗ್ಗಿ ಬಂದಿದ್ದಾನೆ ಅವನು ಅದ್ಭುತಕಾರವನ್ನು ಕಂಡು ಸ್ಮಯಪಡುತ್ತಾ ದಾನವರ ಆಕ್ರಮಣವನ್ನು ಲಕ್ಷಿಸದೆ ದೇವಸೇನೆಯು ಅವನ ಕಡೆ ನೋಡುತ್ತಿದೆ ಇಂದ್ರನು ಇದೋ ನಾನಿಲ್ಲೇನೆ ಎಂದು ಎದುರುಬಿದನು ಅನೇಕ ದಾಂಧವಿಂದ ಆ ದಾನವೇಂದ್ರನ ನಿರ್ಲಕ್ಷ್ಯವಾಗಿ ಕತ್ತರಿಸಿದ ಖಡ್ಗವನ್ನು ಪ್ರಯೋಗಿಸಿ ತಾನೇ ಯುದ್ಧವನ್ನು ಆರಂಭಿಸಿದನು ಆ ಮಹಾಭುಜನು ಪ್ರಯೋಗಿಸಿದ ಆ ಮಹಾ ವೃತ್ರನು ಬರುತ್ತಿದ್ದ ಹಾಗೆಯೇ ಹಿಡಿದು ಅತ್ತ ತನ್ನ ಬರಿಕೆಯಿಂದ ಐರಾವತವನ್ನು ಅಪ್ಪಳಿಸಿದನು ಆ ಗಜೇಂದುವು ಆ ಪ್ರಹರಣವನ್ನು ತಡೆಯಲಾರದೆ ಗೀಳಿತ್ತಿತು ಗೀಳಿಟ್ಟಿತು ಕೆಳಗೆ ಬಿತ್ತು ಅದು ಹಪ್ಪಳವಾಯಿತು ಎಂದು ದೇವಸೇನೆಯು ಕಡ ಕಳವಳಿಸಿತು ಇಂದಿನ ಆ ಪ್ರಹರಣ ಪ್ರಹರಣವನ್ನು ಸೈರಿಸಲಾರದೆ ಬಿದ್ದು ವಿಫುಲನಾದರೂ ಮೈಕೆಲ್ಲ ಮುರಿದು ಹೋದಂತಾಗಿದ್ದರು ಮತ್ತೆ ವೃತ್ತನನ್ನು ಹೊಡೆಯಲು ವಜ್ರವನ್ನು ಎತ್ತಿ ಕುಟಚಂಡಿನಂತೆ ನೆಗೆದು ಬಂದನು ವಜ್ರವನ್ನೆತ್ತಿ ಹೊಡೆಯುವುದರೊಳಗಾಗಿ ಋತ್ರನು ಅವನನ್ನು ಸಣ್ಣ ಹುಳ ಹುಳವನ್ನು ಹಿಡಿಯುವ ಬಾಲಕನಂತೆ ಹಿಡಿದು ತನ್ನ ಬಾಯೊಳಗೆ ಹಾಕಿಕೊಂಡನು ದೇವತೆಗಳೆಲ್ಲರೂ ಹಾ ಎಂದರು ಐರಾವ ತನ್ನ ಸ್ವಾಮಿಯ ದುರ್ದಶೆಯನ್ನು ತಪ್ಪಿಸದೆಂದು ಎಂಬಂತೆ ರೇಗಿ ತನ್ನ ನಾಲ್ಕು ದಂತಗಳಿಂದಲೂ ಋತ್ರನನ್ನು ತಿಿಯಿತು ಆ ಚೌದಂತದ ಪ್ರಹರಣವನ್ನು ತಪ್ಪಿಸಿಕೊಳ್ಳಲು ಋತ್ರನು ತಿರುಗಿ ಅವ್ಯಗ್ರಹನಾಗಿರುವಾಗ ದೇವೇಂದ್ರನು ತನ್ನ ಅಣಿಮಾಸಿದ್ಧಿಯಿಂದ ಆ ವೃತ್ರಾಸರ ತೆರೆದ ಬಾಯಿಯಿಂದ ಈಚೆಗೆ ಬಂದುಬಿಟ್ಟನು ಋತ್ರಾಸುರನ್ನು ಮತ್ತೆ ದೇವೇಂದ್ರನ ಒಂದು ಕೈಯಿಂದ ಹಿಡಿದು ಇನ್ನೊಂದು ಕೈಯಿಂದ ತನ್ನನ್ನು ತಿವಿಲು ಬಂದಿದ್ದ ಐರಾವತವನ್ನು ಹಿಡಿದು ಇಬ್ಬರನ್ನು ಎರಡು ಕೈಗಳಲ್ಲಿ ಹಿಡಿದು ಸಸಿದುಬಿಟ್ಟನು ಇಬ್ಬರು ರಣಾಂಗಣದಿಂದ ಸುಮಾರು ದೂರದಲ್ಲಿ ಬಂದು ಬಿದ್ದರು ಇಂದ್ರನೇ ಇಲ್ಲದ ಮೇಲೆ ತಾವೇತು ಮಾಡುವುದೇನು ಎಂದು ದೇವಸೇನೆಯು ಹಿಂತೆಗೆಯಿತು ಆ ಬಿಸಿ ಎಸ್ ಎಲ್ಲು ಪೆಟ್ಟಿಗೆ ಐರಾವತವು ಮುಚ್ಚಿ ಹೋಯಿತು ಇಂದನಿಗೆ ಅರಿವು ಉಳಿಯಲಿಲ್ಲ ಅಷ್ಟು ಮೇಲೆ ಎಚ್ಚರವಾಯಿತು ಒಂದು ಕಡೆ ಆತನಿಗೆ ಎಲ್ಲಿ ಇಲ್ಲದ ಕೋಪ ಬಂದಿದೆ ಇನ್ನೊಂದು ಕಡೆ ಎಲ್ಲೂ ಇಲ್ಲದ ಭಯವಾಗುತ್ತಿದೆ ಮೃತಿನ ಅಟ್ಟಹಾಸವು ಓಡುತ್ತಿರುವ ದೇವಸೇನೆಯ ಆಕ್ರಂದನ ಓಡಿಸಿಕೊಂಡು ಬರುತ್ತಿರುವ ದಾನವೇಂದ್ರನ ಅಟ್ಟಹಾಸ ಎರಡನ್ನೂ ಮೀರಿ ದಿಕ್ಕ ದಿಕ್ಕಟಗಳನ್ನೆಲ್ಲ ಒಡೆಯುವಂತೆ ಬೃಹತ್ತಾಗಿ ಕಳಿಸುತ್ತಿದೆ ಇಂದನು ಆತದಾಗಲಿ ಎಂದು ಹಲ್ಲು ಮುರಿಯಿ ಕಚ್ಚಿ ವಜ್ರನ್ನು ಪ್ರಯೋಗಿಸಲು ಕೈಯತ್ತಿದನು ಯಾರೋ ಕಿವಿಯಲ್ಲಿ ಇದು ಕಾಲವಲ್ಲ ಇಂದ್ರ ಆ ಆಯುಧ ರಾಜನಿಗೆ ಅವಮಾನ ಮಾಡಿದ್ರು ಸಕಾಲದಲ್ಲಿ ಇದೇ ಆಯುಧವು ಇದೇ ಆಯುಧವು ಅವನಿಗೆ ಮೃತ್ಯುವಾಗುವುದು ಎಂದರು ಇಂದ್ರನ ಎತ್ತಿನ ಕೈ ಕಳಿ ಕಳಿಗಿಳಿತು ಇಂದ್ರನು ತನಗೆ ಬಂದಿದ್ದ ರೋಷವನ್ನು ಉಪಸಂಹರಿಸಿಕೊಂಡು ತನಗೆ ಬುದ್ಧಿ ಹೇಳಿದ್ದವರು ದರ್ಶನ ಕೊಡಬೇಕೆಂದು ಪ್ರಾರ್ಥಿಸಿದನು ಎದುರಿಗೆ ಮಂದಸ್ಮಿತ ಸುಂದರ ವಧನಾರವಿಂದದಿಂದ ಪ್ರಕಾಶಿಸುತ್ತಿರುವ ಒಂದು ತೇಜೋರಾಶಿಯು ಅವಿರ್ಭವಿಸಿತು ಪ್ರಸನ್ನನಾದರೂ ಕಣ್ಣು ಕುಕ್ಕುತ್ತಿರುವ ಆ ತೇಜೋರಾಶಿಯನ್ನು ಕಂಡು ಸ್ಥಿತಿ ನಾರಾಯಣನೇ ಆತನಿಂದರೆತು ಇಂದ್ರನ ನಮಸ್ಕಾರಾದಿಗಳಿಂದ ಆತನನ್ನು ಅರ್ಚಿಸಿ ಈಗ ನಾನು ಸುಮ್ಮನಾಗಬೇಕೆ ಎಂದು ಕೇಳಿಕೊಳ್ಳುತ್ತಾನೆ ಆ ತೇಜೋರಾಶಿಯಿಂದ ಸಮಾಧಾನ ತೇಜೋರಾಶಿಯು ಸಮಾಧಾನದಿಂದ ಅಮಾವಾಸ್ಯ ದಿನ ಸೂರ್ಯನಲ್ಲಿ ಸೇರಿ ಸೇರಿ ಹೋಗುವ ಚಂದನಂತೆ ಈಗ ನೀನು ಅವನನ್ನು ಆಶಯಿಸು ಸೋತನೆಂದು ಒಪ್ಪಿಕೊಂಡು ನಿನ್ನಂತಹ ಪರಾಕ್ರಮಶಾಲಿಯನ್ನು ನೋಡಿರಲಿಲ್ಲವೆಂದು ಆತನಿಗೆ ಇಂದ ಪದವಿಯನ್ನು ಬಿಟ್ಟುಕೊಟ್ಟು ಆತನ ಸ್ನೇಹವನ್ನು ಸಂಪಾದಿಸು ಸಕಾಲದಲ್ಲಿ ಸಕಾಲದಲ್ಲಿ ನಾನು ಮತ್ತೆ ಎಚ್ಚರಿಕೆ ಕೊಡುವೆನೋ ಆಗ ಅವನನ್ನು ಮುಗಿಸುವೆಯಂತೆ ಎಂದು ಹೇಳಿ ಅಂತರ್ಧಾನವಾಯಿತು ಇಂದನು ತನ್ನ ಸಮರ ತೆಗೆದುಹಾಕಿ ಹೋಗಿ ವೃತ್ರಾಸುರನನ್ನು ಕಂಡನು ಆ ವೇಳೆಗೆ ಅಮರಾವತಿಯು ದಾನವರ ವಶವಾಗಿದೆ ವೃತ್ರನು ಇಂದನ ಅರಮನೆಯನ್ನು ನುಗ್ಗಿದ್ದಾನೆ ಇಂದನು ಶಾಂತ ಬಂದಿರುವುದನ್ನು ಕೇಳಿ ಅವನಿಗೂ ಆಶ್ಚರ್ಯವಾಯಿತು ಬರಮಾಡಿಕೊಂಡನು ಇಂದನು ಬಹುದ ಮಿತ್ರವನ್ನು ಮಿತ್ರನನ್ನು ಸಂದಿಸುವಂತೆ ಸಂಧಿಸಿ ಕೈ ನಿನ್ನ ಪರಾಕ್ರಮವನ್ನು ಕೇಳಿದ್ದೆ ಇಂದು ಅದರ ಪರಿಚಯವಾಯಿತು ನಿನ್ನಂತಹ ಪರಾಕ್ರಮೆಯು ಇದುವರೆಗೆ ಇರಲಿಲ್ಲ ಮುಂದಾಗುವುದಿಲ್ಲ ಆದ್ದರಿಂದ ನಿನಗೆ ನಾನಾಗಿ ನನ್ನ ಇಂದುತ್ವವನ್ನು ಕೊಡದು ಬಂದಿದ್ದೇನೆ ಸ್ವೀಕರಿಸಬೇಕು ಎಂದು ವಿನಯದಿಂದ ಪ್ರಾರ್ಥಿಸಿದನು ಆ ವಿನಯವು ಯಾರನ್ನು ಬೇಕಾದರೂ ಒಲಿಸಿಕೊಳ್ಳುವಂತಾಗಿತ್ತು ನಿಯಮಗಳೇನು ನಿಯಮವೇನೂ ಇಲ್ಲ ಯುದ್ದವೂ ಬೇಕಾಗಿಲ್ಲ ಲೋಕಪಾಲಕರೆಲ್ಲರೂ ನಿನ್ನ ಆಜ್ಞಾನವರ್ತಿಗಳಾಗುವರು ತ್ರೈಲೋಕ್ಯಾಧಿಪತ್ಯ ನಿನ್ನದಾಗುವುದು ನೀನೇನಾಗಿರುವೆ ನಾನು ಶಶಿ ಪತಿಯಾಗಿ ಆಕೆಯ ಅರಮನೆಯಲ್ಲಿರುವೆನು ನನ್ನನ್ನು ಪ್ರಧಾನ ದೇವತೆಗಳನ್ನು ವೃತ್ತಿಯರನ್ನಾಗಿ ಉಪಯೋಗಿಸುವೇಡ ನಿನಗೆ ಸಮತವಾಗಿದ್ದರೆ ಇಂದ್ರನಾದ ನೀನು ಇಂದ್ರನಾಗಿದ್ದ ನನ್ನನ್ನು ಮಿತ್ರನಂತೆ ನಡೆಸುವು ನೀನು ಮಿತ್ರದೋಹವನ್ನು ದ್ರೋಹವನ್ನು ಮಾಡುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯೇನು ಸಾಕ್ಷಿಯಾಗಿ ದೇವತಾರಹಾಸ್ಯವೊಂದನ್ನು ಹೇಳುವೆನು ಕೇಳು ಇಂದ್ರ ಎಂಬುದು ಒಂದು ಅಧಿಕಾರದ ಹೆಸರು ಅದು ಮೂರು ಲೋಕದಗಳಲ್ಲಿ ಅವರವರು ತಮ್ಮ ತಮ್ಮ ಧರ್ಮದಲ್ಲಿರುವಂತೆ ನೋಡಿಕೊಳ್ಳುವುದು ಏರ್ಪಟ್ಟುದು ಏರ್ಪಟ್ಟಿದ್ದು ಅದನ್ನು ನೀನು ಪಾಲಿಸು ಅವರವರ ಧರ್ಮದಿಂದ ಲಭಿಸುವ ಪುಣ್ಯದ ಭಾಗವನ್ನು ನೀನು ಸಂಗ್ರಹಿಸಿಕೊ ಆಗ ಮರದಿಂದ ಹಣ್ಣನ್ನು ಮಾತ್ರ ತೆಗೆದುಕೊಂಡು ಸ್ವಾಮಿಯಂತೆ ನೀನು ಅಭಿವೃದ್ಧನಾಗಿರುವ ನಾಗುವೆ ಅದಿಲ್ಲದೆ ನಿನಗೆ ತೋರಿದ ಧರ್ಮವನ್ನು ಇತರರ ಮೇಲೆ ಹೇರಿದರೆ ಮರಗಳನ್ನು ಕಳೆದು ಒಲೆಗೆ ಒಟ್ಟಿದವನನ್ನು ಒಟ್ಟಿದವನಂತಾಗುವೆ ಶಚಿಪತಿಯು ಹೇಳಿದುದು ವೃತ್ತಿಗೆ ಹೇಳು ಆಗಲಿ ನಿನ್ನ ಕಾಲದಲ್ಲಿ ಪ್ರಧಾನರಾಗಿದ್ದವರನ್ನು ಯಾರನ್ನೂ ಬೃತ್ಯರನ್ನಾಗಿ ಉಪಯೋಗಿಸುವುದಿಲ್ಲ ನಿನ್ನನ್ನು ಮಿಥುನಂತೆ ನಡೆಸಿಕೊಳ್ಳುವೆನು ಮಿಕ್ಕ ದೇವತೆಗಳು ಎಲ್ಲಿರುವ ನಿನಗೆ ಸಮ್ಮತವಾದರೆ ಅವರೆಲ್ಲ ಮರಾವತಿಯಲ್ಲಿರುವರು ಇಲ್ಲದಿದ್ದರೆ ಅವರು ತಮಗೆ ತೋರಿದಡೆ ಇರುವರು ಆಯಿತು ಕಲ್ಪವೃಕ್ಷ ಕಾಮದೇನು ಚಿಂತಾಮಣಿಗಳು ಮರೆಯಾಗುವಂತಲ್ಲ ತಾನೆ ಅದರ ರಹಸ್ಯವಿದು ಅವು ವರ ಕೊಡುವವು ಅದನ್ನು ಪಡೆದುಕೊಳ್ಳುವವರು ಧರ್ಮಿಷ್ಠರಾಗಿರಬೇಕು ಆಗಿಲ್ಲದಿದ್ದರೆ ಅವುಗಳಲ್ಲಿರುವ ವಿಶೇಷ ಗುಣವು ಪ್ರಕಟವಾಗುವುದಿಲ್ಲ ನೀನು ನಾನು ಹೇಳಿದಂತೆ ನಡೆದರೆ ಅವು ಬೇಕಾದುದನ್ನು ಕೊಡಬಲ್ಲವಾಗುವು ಸರಿ ಹಾಗೆಯೇ ಆಗಬಹುದು ನೀನು ಹೇಳಿದ ರಹಸ್ಯಕ್ಕೆ ಪ್ರತಿಯಾಗಿ ನಾನು ಒಂದು ರಹಸ್ಯವನ್ನು ಹೇಳುವೆನ್ನು ಕೇಳು ಋತ್ರನು ಸದೇಹನಾಗಿರುವಾಗ ನಿನ್ನ ಮಿತ್ರ ವಿದೇಹನಾದರೆ ನನ್ನ ನಿನ್ನ ಮೃತ್ಯು ಇದನ್ನು ವಿವರಿಸು ಎನ್ನುಬೇಡ ಅಷ್ಟೇ ಎಂದನು ಶಶಿಪತಿಯು ಇಂದಿನಾದ ವೃತ್ತಾಸುರ ಅಪ್ಪಣೆಯನ್ನು ಪಡೆದುಕೊಂಡು ಹಿಂತಿರುಗಿದನು ತಾನು ಶಶಿಪತಿಯಾಗಿರಲು ಅವನು ಒಪ್ಪಿಕೊಂಡಿದ್ದುದರಿಂದ ಎಷ್ಟೋ ರಹಸ್ಯಗಳು ತನ್ನಲ್ಲಿಯೇ ಉಳಿಯಲು ಅನುಕೂಲವಾಯಿತೆಂದು ಆತನಿಗೆ ಒಂದು ಸಂತೋಷ ಆದರೆ ವೃತ್ತನು ಹೇಳಿದ ಸದೇಹ ಮಿತ್ರ ಸದೇಹ ಮಿತ್ರ ವಿದೇಹ ಮೃತ್ಯು ಎಂಬುದು ಮಾತ್ರ ಅರ್ಥವಾಗಲಿಲ್ಲ ಅದನ್ನೇ ಚಿಂತಿಸುತ್ತಾ ಆತನು ಶಚಿದೇವಿಯ ಅನುಮನೆಗೆ ಬಂದನು ನಾರಾಯಣನ ಅಪ್ಪಣೆಯಿಂದ ತಾನು ವೃತ್ತಾಸುರನಿಗೆ ಇಂಧತ್ವವನ್ನು ಒಪ್ಪಿಸಿ ಆತನ ಮಿತ್ರನಾದದನ್ನು ತಾನಿನ ಮುಂದೆ ಶಶಿಪತಿಯಾಗಿ ಮಾತ್ರ ಬಾಳುವುದನ್ನು ಆತನು ಶಶಿಗೆ ಹೇಳಿದನು ಆಕೆಯು ಗಂಡನನ್ನು ತಬ್ಬಿಕೊಂಡು ಇಂದ ಪದವಿಯನ್ನು ಬಿಟ್ಟುಕೊಟ್ಟೆಂದು ನನಗೆ ದುಃಖವಿಲ್ಲ ನೀನು ಇಂದ್ರಾಣಿಯನ್ನು ಕೊಟ್ಟಿದ್ದರೆ ಆಗ ಯೋಚಿಸಬೇಕಾಗಿತ್ತು ಶುಕ್ರಾಚಾರ್ಯನೂ ಆ ಗುಟ್ಟು ಎಂದ ಮೇಲೆ ಪಾಪ ವೃತ್ತನಿಗೇನು ಗೊತ್ತು ಎಂದು ಇಬ್ಬರು ಏಕಾಂತದಲ್ಲಿ ತಮ್ಮಷ್ಟಕ್ಕೆ ನಕ್ಕುಕೊಂಡರು